ಹದಿನೇಳು ಗೆಲುವೇ ಸೋಲು ಇನ್ನು ಅಷ್ಟು ಹೊತ್ತಿನೊಳಗೆ ವೃತ್ತನು ಗಾಬರಿಗೊಂಡು ಎದ್ದನು ಮುಖ ಕಣ್ಣು ಎಲ್ಲವೂ ಗಾಬರಿಯನ್ನು ಸೂಚಿಸುತ್ತಾ ಇತ್ತು ಕಣ್ಣು ಬಿಟ್ಟು ನೋಡುತ್ತಾನೆ ಇಂದನು ಅತಿ ವಿನಯದಿಂದ ಕುಳಿತಿದ್ದಾನೆ ತನ್ನ ಪರಿವಾರದ ದಾನವೇಂದ್ರೆಲ್ಲರೂ ಎಲ್ಲೆಲ್ಲಿದ್ದವರು ಅಲ್ಲಲ್ಲಿಯೇ ಹೊರಗಿದ್ದಾರೆ ಒಂದು ಗಳಿಗೆಯೊಳಗಾಗಿ ಸುತ್ತಲೂ ನೋಡಿ ಎಲ್ಲವೂ ಸಹಜವಾಗಿರು ಆಗಿರುವುದನ್ನು ಕಂಡು ವೃತ್ತನು ನಗುತ್ತಾ ಇಂದ್ರ ನನಗೊಂದು ಕನಸಾಯಿತು ಕನಸು ನಿಜವಾಗಿಯೇ ಇದ್ದಂತೆ ತೋರಿತ್ತಲ್ಲ ನೋಡಿದೀಯೋ ಎಂದನು ಇಂದನ್ನು ತನ್ನನ್ನು ವೃತ್ತನು ಇಂದಿನಿಂದ ಸಂಬೋಧಿಸಿದ್ದನ್ನು ಗಮನಿಸಿದಂತೆ ಇದ್ದು ಹೌದು ಪ್ರಭು ಕನಸಿನ ವೈಭವವೇ ಅದು ನಿಜದ ತಲೆಯನ್ನು ಮೆಟ್ಟಿಹಾಕದಂತೆ ಇರುತ್ತದೆ ಅದೇ ನಾನು ಕೇಳಬಹುದೇ ಎಂದನು ವೃತ್ತನು ಗಷ್ಟಿಯಾಗಿ ನಗುತ್ತಾ ಕನಸಿನಲ್ಲಿ ನಾವಿಬ್ಬರೂ ಯುದ್ದ ಮಾಡುತ್ತೇವೆ ನೀನು ನನ್ನನ್ನು ಎದುರಿಸಿ ಹೊಡೆಯಲು ಬರುತ್ತೀಯೇ ನನಗೇಕೋ ದಿಗುಲಾಗುತ್ತಿದೆ ನಾನು ಕಿರಿಚಿಕೊಂಡು ಓಡುತ್ತೇನೆ ನೀನು ಬಂದು ನನ್ನ ಕಟ್ಟು ಕಡಿಯುತ್ತೀಯೇ ನನ್ನ ನಾನು ಯತ್ನವಿಲ್ಲದೆ ಕತ್ತು ಹೋದ ಮೇಲೂ ಮರೆತೆಯಾ ವೃತ್ತನು ಸದೇಹನಾಗಿರುವುದಕ್ಕಿಂತ ವಿದೇಹನಾಗಿ ಹೆಚ್ಚು ಬಳಸುತ್ತನು ಎಂದು ನಿನ್ನನ್ನು ಹಿಡಿದುಕೊಳ್ಳುತ್ತೇನೆ ಬುದ್ಧಿ ಇಲ್ಲವಲ್ಲ ಎಂದು ಆದರೂ ದಿಗುಳು ಎಚ್ಚರವಾಯಿತು ಎಂದು ನಗುತ್ತಾ ನಿನಗೆ ನನ್ನನ್ನು ಕೊಲ್ಲುವ ಬುದ್ಧಿ ಇಲ್ಲವಲ್ಲ ಎಂದು ಹೇಳುತ್ತಾನೆ ಇಂದನು ನನಗಂತಹ ಬುದ್ಧಿಯೇ ಚೆನ್ನಾಯಿತು ಎಂದು ನಗುತ್ತಾ ಒಳಗೊಳಗೆ ದೇವ ಈ ಕನಸು ನಿಜವಾಗಲಿ ಈ ಭೂತ ವಿಂದು ಸಾಯಲಿ ಎಂದು ನಾರಾಯಣನಿಗೆ ಕೈ ಮುಗಿಯುತ್ತಾನೆ ಋತ್ರ ಹಾಗೆಯೇ ಹರಗಣ್ಣು ಮುಚ್ಚಿ ನಿದ್ದೆಯ ಜೋಂಪನ್ನು ಅನುಭವಿಸುತ್ತಾ ಒಂದಷ್ಟು ಹೊತ್ತು ಇದ್ದು ಮೈಮೂರಿದು ಎಚ್ಚರ ಮಾಡಿಕೊಂಡು ಸುತ್ತಲೂ ಬಿದ್ದಿದ್ದೆ ದಾನವೇಂದ್ರರನ್ನು ತಿರಸ್ಕಾರವಾಗಿ ನೋಡುತ್ತಾ ನೋಡು ನಾವು ನಾಳೆಯ ಬೆಳಗ್ಗೆಯವರೆಗೆ ಹೀಗೆ ಬಿದ್ದಿರುವವೋ ಏನೋ ಎಂದು ಮೇಲಕ್ಕೆದ್ದು ಇದು ಅಪ್ಪಣೆಯಲ್ಲ ವಿಶ್ವಾಸದ ಪ್ರಾರ್ಥನೆ ಹಾಗೆಯೇ ಸಮುದ್ರ ತೀರಕ್ಕೆ ಹೋಗಿ ಬರೋಣ ರಥವನ್ನು ತರಿಸುವೆಯಾ ಎಂದನು ಇಂದ್ರನು ಪ್ರಾರ್ಥನೆಯನ್ನುವಷ್ಟು ಗೌರವ ಬೇಕೆ ತರಿಸುವೆನು ಎಂದು ಹೇಳಿ ಹೋಗಿ ಪ್ರಹರಿಗೆ ಹೇಳಿದನು ಇನ್ನೊಂದು ಗಳಿಗೆಯೊಳಗಾಗಿ ರಥವು ಬಂತು ಇಂದ್ರ ಇಂದ್ರ ವೃತ್ತರಿಬ್ಬರೇ ರಥದಲ್ಲಿ ಕುಳಿತು ಸಮುದ್ರ ತೀರಕ್ಕೆ ಹೋದರು ಇಂದನಿಗೆ ಆಶ್ಚರ್ಯ ವೃತ್ರನು ಯಾವ ಕವಚವನ್ನೂ ಧರಿಸಿಲ್ಲ ತಾನೂ ಯಾವ ಕವಚವನ್ನೂ ಧರಿಸಿಲ್ಲ ಮೈ ಮೇಲೆ ಅಷ್ಟು ಅಂದು ವೃತ್ತ ನಂತರ ತನ್ನ ಗುರುಕಿರೀಟವನ್ನೂ ಧರಿಸಿಲ್ಲ ಸಮುದ್ರ ತೀರದಲ್ಲಿ ಯಾವುದಾವುದೋ ಮಾತುಗಳನ್ನು ಆಡುತ್ತಾ ಆಡುತ್ತಾ ಇಬ್ಬರು ಸಂತೋಷವಾಗಿ ಒತ್ತು ಕಳೆಯುತ್ತಿದ್ದಾರೆ ಇಂದನ ಮನಸ್ಸು ಮಾತ್ರ ಯಾವುದೋ ಮಹತ್ತರವಾದ ಕಾರ್ಯವನ್ನು ಸಾಧಿಸಬೇಕಾದ ಕಾಲದಲ್ಲಿ ಇರುವಂತೆ ಪೂರ್ಣವಾಗಿ ಜಾಗೃತವಾಗಿದೆ ಋತ್ರನು ತನ್ನ ದುಃಖವನ್ನು ಹೇಳಿಕೊಳ್ಳುತ್ತಾನೆ ನೋಡು ಇಂದ್ರ ಬೇಕೆಂದರೂ ನಾನು ಯಾರೊಡನೆಯೂ ಯುದ್ಧ ಮಾಡುವಂತಿಲ್ಲವೋ ನನಗೆ ಮಲ್ಲ ಯುದ್ಧ ಮಾಡಬೇಕೆಂಬ ಆಸೆ ನೀನು ಬೇಕೆಂದರೆ ಪರ್ವತದಷ್ಟು ಆಗಬಲ್ಲೆಯಂತೆ ಏಕೆ ನೀನು ನನ್ನ ಪ್ರಮಾಣಕ್ಕೆ ಸರಿಯಾದ ಪ್ರಮಾಣ ಉಳ್ಳವನಾಗಿ ನನ್ನೊಡನೆ ಒಮ್ಮೆ ಮಲ್ಲ ಯುದ್ಧ ಮಾಡಬಾರದೆ ಎನ್ನುತ್ತಾನೆ ಇಂದ್ರನು ಅದೇನೋ ಅಂತಹ ಸಾಧ್ಯವಲ್ಲ ಆದರೂ ನಿಜ ಹೇಳಬೇಕೆಂದರೆ ನಿನ್ನೆದುರಿನಲ್ಲಿ ನನ್ನ ಯಾವ ಪ್ರಭಾವವೂ ನಡೆಯುವುದಿಲ್ಲ ನಿನ್ನನ್ನು ಕಂಡು ನನ್ನ ಸಿದ್ಧಿಗಳೆಲ್ಲ ಹೆದರಿ ಎಲ್ಲಿಯೋ ಅವಿತುಕೊಂಡಂತಿವೆ ಎಂದು ನಗುತ್ತಾನೆ ಇಲ್ಲ ಇಂದ್ರ ನಿನ್ನ ಸಿದ್ಧಿಗಳು ನಿನಗೆ ಹಿಂತಿರುಗಲಿ ಜೊತೆಗೆ ನಾನೇ ಕೊನೆಗೆ ಸೋಲುತ್ತೇನೆ ಇನ್ನಾದರೂ ಮನಸ್ಸು ಮಾಡು ನನ್ನ ಸಿದ್ಧಿಗಳೆಲ್ಲ ನನಗೆ ಹಿಂತಿರುಗಿ ಬಂದರೂ ನಾನೂ ನೀನು ಸ್ನೇಹಿತರಾಗಿರುವುದಾಗಿ ಪ್ರಮಾಣ ಮಾಡಿಕೊಂಡಿದ್ದೇವೆ ಮಲ್ಲ ಯುದ್ಧವು ಏನಿದ್ದರೂ ಪ್ರಾಣವನ್ನು ಪಣವಾಗಿಟ್ಟು ಮಾಡಿದ್ದರೇ ಚೆನ್ನ ನಾನು ನಿನ್ನ ದ್ವೇಷಿಯಲ್ಲ ಆದ್ದರಿಂದ ಸಾಧ್ಯವಿಲ್ಲ ಹಾಗಲ್ಲ ಇಂದ್ರ ನಾನೇ ಅಪಣೆ ಕೊಡುತ್ತೇನೆ ನಿನಗೆ ವಿಶ್ವಾಸಘಾತಕತ್ವವು ಬರದಿರಲಿ ನಾನು ವರವನ್ನು ಕೊಡುತ್ತೀರಿ ಬಾ ಒಮ್ಮೆ ಮಲ್ಲೆ ಯುದ್ಧ ಮಾಡೋಣ ಈ ತೋಳುಗಳ ತೀತಿಟ ತೀರಲಿ ಆಗಲಿ ನೋಡೋಣ ನನಗೆ ಬೇಕಾದು ಈಗ ನೀನು ಏನೋ ಸಾವಧಾನವಾಗಿ ಆಗಲಿ ನೋಡೋಣ ಎನ್ನುತ್ತೀಯೇ ಆ ವೇಳೆಗೆ ಸಂಜೆಯಾಯಿತು ವೃತನು ಹೇಳಿದನು ಇಂದ್ರ ನೋಡು ಸೂರ್ಯನು ಪಶ್ಚಿಮದಲ್ಲಿ ಮುಳುಗುತ್ತಿದ್ದಾನೆ ಸಂಜೆ ಆಗುತ್ತಿದೆ ಈಗ ನನಗೆಷ್ಟು ಬಲಬಲ್ಲೆಯಾ ಬೇಕಾದರೆ ಸಮುದ್ರವನ್ನೆಲ್ಲ ಅಂಗೈಯಲ್ಲಿ ಹಿಡಿದಕ್ಕೆ ತಳ್ಳಿಬಿಡ್ತೇನೆ ನೋಡುವೆಯಾ ನನ್ನ ಪೌರುಷವನ್ನು ಹೌದು ನಿನ್ನಂಥ ಬಲಶಾಲಿಯೆಂದೇ ನಾನು ನಿನ್ನ ಮೇಲೆ ಯುದ್ಧ ಮಾಡಲು ಹಿಂತಗದುದು ನೀನು ಯುದ್ಧ ಮಾಡುವುದಾದರೆ ಅದನ್ನೆಲ್ಲ ಅತಿತ್ತ ಅತ್ತಿಡುವೆನು ಆಯಿತು ನಾನು ಎಷ್ಟು ಹೇಳಿದರೂ ನೀನು ಒಪ್ಪುವುದು ನೀನು ಒಪ್ಪುವುದಿಲ್ಲ ಅದಿರಲ್ಲಿ ಹೋಗಲಿ ಇಲ್ಲಿ ಬಂಡೆಗಳಂತೆ ತೇಲಿ ಬರುತ್ತಿರುವ ಆ ನೊರೆಯನ್ನು ನೋಡು ಇದರಿಂದ ಹೊಡೆದು ಯಾರನ್ನಾದರೂ ಕೊಲ್ಲಲಾದೀತೆ ನಿನ್ನಂತಹ ಪರಾಕ್ರಮಕ್ಕೆ ಯಾವುದೇ ತಾನೇ ಸಾಧ್ಯವಿಲ್ಲ ಹೊಡೆಯಲು ಸಾಧನವಲ್ಲ ಮುಖ್ಯ ಹೊಡೆಯುವ ಕೈಯಷ್ಟು ಬಲವನ್ನು ಆ ಸಾಧನಕ್ಕೆ ಕೊಡಬಲ್ಲದು ಎಂಬುದು ಮುಖ್ಯ ನೀನು ಯಾರನ್ನಾದರೂ ಹಿಂದೆ ನೊರೆಯಿಂದ ಹೊಡೆದು ಕೊಂದಿದೆಯಾ ನನಗೆ ಇದನ್ನು ಆಯುಧವಾಗಿ ಉಪಯೋಗಿಸಬಹುದು ಎಂದು ಹೊಡೆದೇ ಇರಲಿಲ್ಲ ನನಗೆ ಬೇಕಾದಷ್ಟು ಆಯುಧಗಳಿರುವಾಗ ಈ ನೊರೆಯನ್ನೇಕ ಆಯುಧವಾಗಿ ಉಪಯೋಗಿಸಲಿ ಈಗ ನಾನು ಹೇಳುವೆನು ಎಲ್ಲಿ ಇದನ್ನು ಎತ್ತಿ ಹೊಡೆ ನೋಡ ನೋಡೋಣ ಯಾರನ್ನೂ ಹೊಡೆಯಲಿ ನನ್ನನ್ನೇ ಹೊಡೆ ಇಂದನು ಎಚ್ಚರವಾದನು ಇನ್ನೂ ಮಹಾವಿಷ್ಣುವಿನ ಅಪಣೆ ಇಲ್ಲ ಆದ್ದರಿಂದ ನಕ್ಕನು ನೀನು ಮಾಡುವ ಕೆಲಸವನ್ನು ನೋಡುತ್ತೇಂದ್ರ ನಾನು ಇದನ್ನು ಎತ್ತಿ ಹೊಡೆದೆಂದಿಟ್ಟುಕೋ ನೀನು ಯಾವ ಆಯುಧಕ್ಕೂ ಜಗ್ಗದವನು ಇನ್ನು ಈ ನೊರೆಗೆ ಜಗ್ಗುವಿಯಾ ನಿನಗೆ ನಾನು ಹೊಡೆದವರು ನೀನು ಸಾಯುವುದಿಲ್ಲ ನನಗೆ ಅದರಿಂದ ಅಪಪ್ರಥೆ ನೀನು ಸತ್ತರೆ ಏಕಾಂತದಲ್ಲಿ ಮಿತ್ತನನ್ನು ಹೊಡೆದ ಕೊಂದನೆಂದು ನನಗೆ ಕೆಟ್ಟ ಹೆಸರು ಹೆಸರು ಹೀಗೆ ನೀನು ಮಾಡಬಹುದೇ ಹಾಗೂ ಕೆಟ್ಟ ಹೆಸರು ಆದ್ದರಿಂದ ಈ ಕಾರ್ಯ ನನಗೆ ಬೇಡ ನಿನ್ನ ಪೌರುಷವನ್ನು ನೋಡೋಣ ಹೊಡೆ ನಿಮಗೆ ಕಟ್ಟೆಸರು ಬರದಿರಲಿ ಮತ್ತೆ ಇಂದನು ಒಳಗೆ ಮಹಾವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡಿದನು ನಾರಾಯಣನು ಅಂತ ಹೃದಯದಲ್ಲಿ ಗೋಚರನಾಗಿ ಹೊಡೆ ಸಾಯಲೆಂದೇ ಹೊಡೆ ಅದರಲ್ಲಿ ಅದರಲ್ಲಿ ನಿನ್ನೆ ವಜ್ರಾಯುಧವನ್ನು ಅಭಿಮಂತ್ರಿಸಿ ಶತ್ರು ನಾಶವಾಗಲಿ ಎಂದನು ವೃತ್ತನು ಮತ್ತೆಯೂ ಬಲವಂತ ಮಾಡಿದನು ಇಂದನು ಯೋಚಿಸುತ್ತಿರುವಂತೆಯೇ ಹೊರಗೆ ವಿಮುಖನಾಗಿದ್ದು ಒಳಗೆ ಚಿಂತಿಸಿದನು ಹೌದು ಕಾಲು ಹಗಲಲ್ಲ ರಾತ್ರಿಯಲ್ಲ ಸಂಜೆ ನೊರೆಯೂ ಒಣಗಿದುದಲ್ಲ ಹಸಿಯುದು ಹಸಿಯೂ ಅಲ್ಲ ಯಾವ ಆಯುಧವೂ ಅಲ್ಲ ಭೂತವು ಸಾಯಲು ಸಿದ್ಧವಾಗಿದೆ ಸರಿ ಎಂದು ವಜ್ರವನ್ನು ಆ ನೊರೆಯಲ್ಲಿ ಆರೋಪಿಸಿ ಇದನ್ನ ಸರ್ವಶಕ್ತಿಯನ್ನು ಪ್ರಯೋಗಿಸಿ ಈ ನೊರೆಯನ್ನು ಈ ನೊರೆಯಿಂದ ನಿನ್ನನ್ನು ಹೊಡೆಯುವೆನು ನನಗೆ ಮಿತ್ರದ್ರೋಹವು ಬರೆದಿರಲಿ ಇದರಿಂದ ನೀನು ಸಾಯಬೇಕು ಎಂದು ಅವನನ್ನು ಹೊಡೆದನು ನೊರೆಯು ಅವನ ಮೈಗೆ ಸಾಕಿತವೋ ಇಲ್ಲವೋ ವಜ್ರ ತನ್ನ ಕೆಲಸವನ್ನು ಮಾಡಿತು ಆ ಪರ್ವತಾಕಾರದ ದೇಹದಲ್ಲಿ ಒಂದು ಪರ್ವತ ಶೃಂಗದ ಮೇಲೆ ನಿಂತಿದ್ದ ಮತ್ತೊಂದು ಗಿರಿಯಂತಿದ್ದ ತಲೆಯು ಥಟ್ಟನ್ನು ಕತ್ತರಿಸಿಬಿಟ್ಟು ಪರ್ವತಾಕಾರದ ಆ ದೇಹವು ಉರುಳಿ ಬಿತ್ತು ಇಂದಿನ ತನ್ನ ಶಚಿಪತಿತ್ವವನ್ನು ದೇವರಾಜತ್ವವನ್ನು ಧಾರಣ ಮಾಡಿಕೊಂಡು ಇದೋ ದೇವರಾಜನಾಗಿ ಶಚಿಪತಿಯಾಗಿ ಅರ್ಪಣೆ ಮಾಡುತ್ತಿವೆ ಮಾಡುತ್ತಿರುವೆನೋ ಈ ಪರ್ವತಾಕಾರದ ಶರೀರವನ್ನು ಹೊತ್ತು ತನ್ನ ನಿಂತಿದ್ದ ಪ್ರಾಣವು ಈಚೆಗೆ ಬರಲಿ ಶರೀರವನ್ನು ರಚಿಸಿರುವ ಪಂಚಭೂತಗಳೆಲ್ಲವೂ ಈ ಕ್ಷಣದಲ್ಲಿ ವಿಘಟಿತವಾಗಿ ಭೂತಗಳೊಡನೆ ಸೇರಿ ಹೋಗಲಿ ಎಂದನು ಇನ್ನೂ ಏನು ಹೇಳಬೇಕೆಂದಿದ್ದನೋ ಅಷ್ಟರಲ್ಲಿ ನೀರಿನಲ್ಲಿ ತೊಯ್ದು ಹೋದ ತೊಯ್ದು ಹೋಗಿ ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡು ಬಟ್ಟೆಯ ಮುದ್ದೆಯಾಗಿ ಬೀಳುವಂತೆ ಶುದ್ಧವಾಗಿ ನಿಶಕ್ತನಾಗಿ ಅಯ್ಯೋ ಎಂದು ಬಿದ್ದು ಬಿಟ್ಟನು ವಾಯು ಶಶಿ ಬೃಹಸ್ಪತಿಗಳು ಕೂಡಲೇ ಅಲ್ಲಿಗೆ ಬಂದರು ಇಂದಿನನ್ನು ಬಿಡದಂತೆ ಹೇಳಿಕೊಂಡರು ಆತನ ಆಯುಧಗಳೆಲ್ಲವೂ ಆಯುಧಗಳೆಲ್ಲವೂ ಸಾಂಗೋಪವಾಗಿ ಬಂದು ಆತನ ಸುತ್ತಲೂ ರಕ್ಷಣೆಗೆ ನಿಂತವು ಈತ ವೃಕ್ಷಲನ ದೇಹದಲ್ಲಿದ್ದ ಪ್ರಾಣವಾಯು ಹಾರಿಹೊಯಿತು ಸ್ಥೂಲ ಭೂತಗಳೆಲ್ಲವೂ ಒಂದು ರೆಪ್ಪೆ ಮುಚ್ಚಿನೊಳಗೆ ಆ ದೇಹವನ್ನು ಬಿಟ್ಟು ತಮ್ಮ ತಮ್ಮ ಮೂಲಸ್ಥಾನದಲ್ಲಿ ಐಕ್ಯವಾದವು ವೃಕ್ಷಲನ ಅಂತಃಕರಣವು ಮಾತ್ರ ಅಲ್ಲಿಯೇ ಏನು ಮಾಡಬೇಕೋ ತಿಳಿಯದೆ ಒದ್ದಾಡುತ್ತಿತ್ತು